ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣ ಮೊದಲನೇದಾದಂಥ ವಿದ್ಯೇಶ ಸಮಿತಿಯಲ್ಲಿ ಹದಿನೆಂಟನೇ ಅಧ್ಯಾಯವನ್ನು ನೋಡ್ತಾ ಇದ್ದೆವು ಅದರಲ್ಲಿ ಬಂಧಮೋಕ್ಷಗಳ ಸ್ವರೂಪ ವರ್ಣನೆ ಹಾಗೂ ಲಿಂಗಮಾಹಾತ್ಮ್ಯ ವರ್ಣನೆ ಲಿಂಗದ ಬೇರೆ ಬೇರೆ ವಿಧಗಳು ವಿಭೂತಿ ಭಸ್ಮಗಳ ಬಗ್ಗೆ ಎಲ್ಲ ಬಂತು ಈಗ ಲಿಂಗಗಳ ಬಗ್ಗೆ ಹೇಳ್ತಾ ಈ ಕೊನೆಯದಾಗಿ ಈಗ ಗುರುಲಿಂಗದ ಬಗ್ಗೆ ಹೇಳ್ತಾ ಇದ್ದಾರೆ ಗುರುಲಿಂಗದಲ್ಲಿ ಅಂದರೆ ಗುರು ಸಂಜ್ಞೆ ಅಂಥೇಳಿ ಗುರುವೇ ಶಿವಲಿಂಗ ಅಂತೇಳಿ ಅಂದರೆ ಗುರು ಎಲ್ಲದಕ್ಕೂ ಮೂಲ ಎನ್ನುತಕ್ಕಂಥ ತ್ರಿ ಮೂರ್ತಿ ಸ್ವರೂಪದಂತಹ ಗುರು ಮೋಕ್ಷ ಮೋಕ್ಷಮೂಲಂ ಗುರೋಃ ಕೃಪಾ ಅಂತೇಳಿ ಮಂತ್ರ ಮೂಲಂ ಗುರೋರ್ ವಾಕ್ಯಂ ಮೋಕ್ಷಮೂಲಂ ಗುರೋಃ ಕೃಪಾ ಧ್ಯಾನಮೂಲಂ ಗುರೋರ್ ಮೂರ್ತಿ ಧ್ಯಾನಕ್ಕೆ ಮೂಲವಾದ ಗುರುವಿನ ಆಕಾರ ಗುರುಲಿಂಗ ಅದನ್ನು ಹೇಳಿದ್ದು ಪೂಜಾ ಮೂಲ ಗುರೋಃ ಪದಂ ಪೂಜೆಗೆ ಮೂಲವಾದದ್ದು ಗುರುವಿನ ಪಾದ ಮಂತ್ರ ಮೂಲ ಗುರುವ್ರ ವಾಕ್ಯಂ ಗುರುವಿನ ಮಂತ್ರ ಇದು ವಾಕ್ಯವೇ ಮಂತ್ರಕ್ಕೂ ಮೂಲವಾದದ್ದು ಮೋಕ್ಷ ಮೂಲ ಗುರೋಃಕೃಪ ಮೋಕ್ಷಕ್ಕೆ ಕಾರಣವಾದದ್ದು ಗುರುವಿನ ಕೃಪೆ ಅಂತೇಳಿ ಅದು ಬೇರೆ ಶ್ಲೋಕ ಶೋಪುರಾಣದಲ್ಲಿ ಇರತಕ್ಕಂಥದ್ದಲ್ಲ ಈ ಶೋಪುರಾಣದಲ್ಲಿ ಏನು ಹೇಳ್ತಾರೆ ಅಂದರೆ ಗುರು ಶಿಷ್ಯರ ಸಂಬಂಧವನ್ನು ಹೇಳ್ತಾರೆ ಶಿಷ್ಯ ಅಂದರೆ ಶಾಸನಕ್ಕೆ ಯೋಗ್ಯನಾದವ ಅಂಥೇಳಿ ಗುರುವಿನಿಂದ ಗುರು ಹೇಳಿದ್ದನ್ನು ತಪ್ಪದೆ ನಿರ್ವಹಿಸತಕ್ಕಂತಹ ಸಂಪೂರ್ಣ ವಿಧೇಯತೆ ಉಳ್ಳಂಥವನು ಶಿಷ್ಯ ಅಂಥೇಳಿ ಶಿಷ್ಯ ಪುತ್ರ ಇತಿ ಸದಾ ಶಿಷ್ಯತ್ವ ಯೋಗ ಯಾವಾಗಲೂ ಅವನು ಶಿಷ್ಯನಾಗಿಯೇ ಇರುವುದರಿಂದ ಅವನು ಪುತ್ರ ನಿನ್ನಿಸ್ತಾನೆ ಅಂತ ಹೇಳಿದ್ದಾರೆ ಮಂತ್ರಪುತ್ರ ಅಂತ ಹೇಳ್ತಾರೆ ಅಂತೇಳಿ ತಸ್ಮ್ವೈ ಶಾಸನ ಯೋಗ್ಯ ಶಿಷ್ಯ ಇತ್ಯ ಶಾಸನದಲ್ಲಿ ಯೋಗ್ಯ ಅಂದ್ರೆ ಗುರುವಿನ ಶಾಸನಕ್ಕೆ ಒಳಪಟ್ಟವ ಶಿಷ್ಯ ಅಂತೇಳಿ ಶಾಸನಾ ಶಿಷ್ಯ ಹಾಗೆ ಈಗ ಮಂತ್ರಪುತ್ರ ಅಂದರೆ ಹೇಗೆ ಗುರುವಿನ ಶಿಷ್ಯ ಗುರುವಿಗೆ ಮಂತ್ರಪುತ್ರ ಎನಿಸ್ತಾನೆ ಅಂದರೆ ಜಿಹ್ವಾ ಲಿಂಗಾನ್ ಕರ್ಣಯೋನೋ ನಿಶಿಚ್ಯ ವೈ ಜಾತಪುತ್ರೋ ಮಂತ್ರಪುತ್ರ ಪಿತರಂ ಪೂಜೆದ್ ಗುರುಂ ಗುರುವಿನ ಜಿಹ್ವೆ ಎಂಬ ಲಿಂಗದಿಂದ ಮಂತ್ರವೆಂಬ ಶುಕ್ರವು ಅಥವಾ ರೇತಸ್ಸು ಗುರುವಿನ ಹೌದು ಇಂತಹ ಶಿಷ್ಯನ ಕರ್ಣ ಅಥವಾ ಕಿವಿ ಎಂಬಂತಹ ಯೋನಿಯಲ್ಲಿ ನಿಷೇಚನಗೊಂಡು ನಿಷೇಧಿಸಲ್ಪಟ್ಟು ಅಥವಾ ಸಿಂಪಡಿಸಲ್ಪಟ್ಟು ಹುಟ್ಟಿದಂತಹ ಮಗನೇ ಮಂತ್ರಪುತ್ರ ಅಂದರೆ ಶಿಷ್ಯ ಗುರುವಿನ ನಾಲಿಗೆ ಎಂಬ ಲಿಂಗದಿಂದ ರೇತಸ್ ಮಂತ್ರ ಅಥವಾ ಇದು ಮಂತ್ರವೆಂಬಂತಹ ರೇತಸ್. ಮಂತ್ರರೂಪಿ ರೇತಸ್ಸು ಶಿಷ್ಯನ ಕಿವಿ ಎಂಬಂತಹ ಯೋನಿಯಲ್ಲಿ ನಿಷೇಧಿಸಲ್ಪಟ್ಟು ಹುಟ್ಟಿದಂತಹ ಮಂತ್ರಪುತ್ರ ಅಂದರೆ ಅದರರ್ಥ ಏನು ಗುರುದೀಕ್ಷೆ ಗುರು ಕೊಟ್ಟಂತಹ ಮಾತು ಮಂತ್ರದೀಕ್ಷೆಯಿಂದ ಅದನ್ನ ಅನುಸರಿಸಿ ಗುರು ವಾಕ್ಯವನ್ನು ಸದಾ ಅನುಸರಿಸಿ ಗುರು ವಿಧೇಯತೆಯಿಂದ ಗುರುವಿನ ಶುಶ್ರೂಷೆಯನ್ನು ಮಾಡ್ತಾ ಇರ್ತಕ್ಕಂಥ ಅವನು ಗುರುವಿನ ಮಂತ್ರಪುತ್ರ ಅಂತ ನೆನೆಸ್ತಾನೆ ಗುರುವಿನ ಶಿಷ್ಯ ಅವನು ಸದಾ ಗುರುವನ್ನು ತಂದೆ ಪಿತೃಸ್ವರೂಪ ಗುರುವನ್ನು ಪೂಜಿಸಬೇಕು ಪಿತರಂ ಪೂಜೆಯೇದ್ ಗುರುಂ ಅಂತೇಳಿ ಅಂತ ಗುರು ಶಿಷ್ಯ ಸಂಬಂಧವನ್ನು ಹೇಳ್ತಾರೆ ಹಾಗೆ ಇನ್ನು ಮುಂದೆ ಹೇಳ್ತಾರೆ ಇದುವರೆಗೆ ನಾವು ನೋಡಿದ್ದೆವು ಮುಂದೆ ನಿಮಜ್ಜಯತಿ ಪುತ್ರಂ ವೈ ಸಂಸಾರಿ ಜನಕಃ ಪಿತಾ ಇಲ್ಲಿಗೆ ತೊಂಬತ್ತೊಂದು ಶ್ಲೋಕಗಳು ಮುಗೀತದೆ ಅಂದರೆ ನಿಜವಾದ ಪಿತ ತಂದೆ ಯಾರಿದ್ದಾನೆ ಔರಸ ತಂದೆ ಯಾರು ನಮ್ಮ ಜನ್ಮಕ್ಕೆ ಕಾರಣ ಆಗಿದ್ದಾರೋ ಈ ಪಾಂಚಭೌತಿಕ ಶರೀರದ ಹುಟ್ಟಿಗೆ ಕಾರಣ ಆಗಿದ್ದಾರಂತಹ ಜನಕ ಜನನಕ್ಕೆ ಕಾರಣನಾದ ಪಿತ ತಂದೆ ಸಂಸಾರೇ ನಿಮಜ್ಜಯತಿ ಪುತ್ರಂ ವೈ ಮಗನನ್ನು ಪುತ್ರನನ್ನು ಸಂಸಾರದಲ್ಲಿ ಮುಳುಗಿಸ್ತಾನೆ ಆದರೆ ಸಂತಾರಯತಿ ಸಂಸಾರಾದ್ ಗುರುರ್ವೈ ಬೋಧಕಃ ಪಿತಾ ಜ್ಞಾನ ಜ್ಞಾನಜನಕನಾದಂತಹ ಗುರು ಅದು ಶರೀರಜನಕನಾದಂತಹ ತಂದೆ ಸಂಸಾರದಲ್ಲಿ ಮುಳುಗಿಸಿದರೆ ಜ್ಞಾನಜನಕಾದಂತಹ ಗುರುವೆಂಬಂತಹ ತಂದೆಯು ಶಿಷ್ಯ ಶಿಷ್ಯನೆಂಬ ಪುತ್ರನನ್ನು ಸಂಸಾರದಿಂದ ಉದ್ಧರಿಸ್ತಾನೆ ಅದು ವ್ಯತ್ಯಾಸ ನಿಜವಾದ ತಂದೆ ಮತ್ತು ಕೆಲವು ಸಲ ತಂದೇ ಗುರುವಾಗಿಯೂ ಇರುತ್ತಾನೆ ಅಂಥವನು ಮುಳುಗಿಸುವುದಿಲ್ಲ ಉದ್ಧರಿಸ್ತಾನೆ ಸಂಸಾರದಿಂದ ಹೀಗೆ ಅದು ಅಂತರ ಅಂತ ವ್ಯತ್ಯಾಸ ಉಭಯೋರಂತರಂ ಜ್ಞಾತ್ವ ಪಿತರಂ ಗುರುಂ ಅರ್ಚೆಯೇತ್ ಪಿತರಂ ಗುರುಂ ಅರ್ಚೆಯೇತ್ ಹೀಗೆ ಜನಕ ಪಿತೃವಿಗೂ ಬೋಧಕ ಪಿ ಪಿತೃವಿಗೂ ಅಥವಾ ಗುರುವಿಗೂ ಇರತಕ್ಕಂಥ ಭೇದವನ್ನು ತಿಳಿದು ಉತ್ತಮ ಪಿತೃವಾದಂಥ ಗುರುವನ್ನು ಅಂಗಶುಶ್ರೂಷಯ ಚಾಪಿ ಧನಾಧ್ಯರ್ಜಿತೈರ್ಗುರು ಪಾತಾಕೇಶ ಪರ್ಯಂತ ಲಿಂಗಾನ್ಯಂಗಾ ನಿಯದ್ಗುರೋ ಅಂತಹ ಭೇದವನ್ನು ತಿಳಿದು ಉತ್ತಮ ಪಿತೃವಾದ ಗುರುವನ್ನ ಶರೀರ ಸೇವೆಯಿಂದಲೂ ಸ್ವಾರ್ಜಿತವಾದ ಧನಗಳಿಂದಲೂ ಪೂಜಿಸಬೇಕು ಧನರೂಪೈ ಪಾದಕಾದ್ಯೈ ಪಾದ ಸಂಗ್ರಹಣಾದಿ ಸ್ನಾನಾಭಿಷೇಕ ನೈವೇದ್ಯೈ ಭೋಜನೈಶ್ಚ ಪ್ರಪೂಜೆಯೇತ್ ಗುರುವಿನ ಕಾಲು ಮೊದಲು ಗುಂಡು ಶಿರಸ್ಸಿನ ಪರ್ಯಂತವಾದ ಅಂಗಗಳು ಲಿಂಗಗಳೇ ಎಲ್ಲವು ಅವುಗಳನ್ನು ಧನಗಳಿಂದಲೂ ಅವುಗಳಿಗೆ ಪಾ ಆವುಗೆ ಅಂದರೆ ಚಪ್ಪಲಿ ಪಾದರಕ್ಷೆ ಪಾದಕೆ ಮೊದಲಾದವುಗಳಿಂದಲೂ ಪಾದಸೇವನೆ ಕಾಲುತ್ತುವಿಕೆ ಮುಂತಾದವುಗಳಿಂದಲೂ ಮತ್ತು ಸ್ನಾನ ಅಭಿಷೇಕ ನೈವೇದ್ಯ ಭೋಜನ ಇವುಗಳಿಂದಲೂ ಪೂಜಿಸಬೇಕು ಸ್ನಾನಾಭಿಷೇಕ ನೈವೇದ್ಯ ನೈವೇದ್ಯ ಹಿ ಭೋಜನ ಹೆಚ್ಚಪೂಜೆ ಗುರುನು ಗುರುಪೂಜೈವ ಪೂಜಾ ಸ್ಯಾ ಶಿವಸ್ಯ ಪರಮಾತ್ಮನ ಅಂತಹ ಗುರುಪೂಜೆಯೇ ಪರಮಾತ್ಮನಾದ ಶಿವನ ಪೂಜೆಯಾಗ್ತದೆ ಗುರು ಶೇಷನ್ ಯತ್ಸರ್ವ ಶುದ್ಧಿಕರಂ ಭವೇತ್ ಗುರು ಸ್ವೀಕರಿಸಿ ಉಳಿಸಿ ಬಿಟ್ಟಂತಹ ಆಹಾರ ಏನಿದೆ ಅದು ಆತ್ಮಶುದ್ಧಿಯನ್ನು ಉಂಟು ಮಾಡ್ತದೆ ಅದನ್ನು ಸ್ವೀಕಾರ ಮಾಡಿದರೆ ಗುರು ಶೇಷಶಿವೋಚ್ಛಿಷ್ಟ ಜಲವನ್ನಾಧಿ ನಿರ್ಮಿತ ಶಿಷ್ಯಾಂ ಶಿವಭಕ್ತ ಗ್ರಾಹ್ಯ ಭೋಜ್ಯ ಭೇದ್ವಿಜೋ ಗುರುವಿನ ಉಚ್ಛಿಷ್ಟ ತಿಂದುಳಿದಂಥದ್ಯಾವ್ದಿದೆ ಅದೇ ಶಿವನ ಉಚ್ಚಿಷ್ಟವೂ ಹೌದು ಅದೇ ಶಿವನ ಶೇಷ ಆದ ಕಾರಣ ಎಲ್ಲ ಬ್ರಾಹ್ಮಣರೇ ದ್ವಿಜಾಹ ಅಂತೇಳಿ ಶೌನಕಾದಿಗಳಿಗೆ ಹೇಳುವಂಥದ್ದು ಯಾರು ಸೂತಮುನಿಗಳು ರೋಮಹರ್ಷಣರು ಅಥವಾ ಲೋಮಹರ್ಷಣರು ಶಿವಭಕ್ತರಾದಂಥ ಶಿಷ್ಯರು ಯಾರಿದ್ದಾರೆ ಶಿವಭಕ್ತಾನಂ ಶಿಷ್ಯಾಣಂ ಅಂಥವರಿಗೆ ಗುರುವಿನ ಉಚ್ಚಿಷ್ಟವಾದಂಥ ಅನ್ನ ನೀರು ಮುಂತಾದವುಗಳು ಅದನ್ನ ಅವರು ಸ್ವೀಕರಿಸಿ ಗ್ರಾಹ್ಯವಾದ್ದವರಿಗೆ ಅವರಿಗೆ ಸದಾ ಪರಿಗ್ರಹಿಸಲ್ಪಡಬೇಕಾದ್ದು ಸ್ವೀಕರಿಸಬೇಕವರು ಗುರುವಿನ ಅನುಜ್ಞೆ ಇಲ್ಲದೆ ಮಾಡಿದ್ದೆಲ್ಲವೂ ಕಳ್ಳತನದಂತೆ ಅನಿಷ್ಟದಾಯಕವಾದದ್ದು ಗುರು ಅನುಜ್ಞಾವಿರಹಿತ ಚೋರವತ್ ಸಕಲಂ ಭವೇತವೆಲ್ಲವೂ ಕೂಡ ಗುರುವಿನ ಆಜ್ಞೆ ಇಲ್ಲದೆ ಮಾಡಿದಂಥದ್ದು ಕಳ್ಳನಂತೆ ಆಗ್ತದೆ ಅಂಥೇಳಿ ಕದ್ದು ಗುರುವಿನ ಅನುಮತಿ ಇಲ್ಲದೆ ಮಾಡಿದ್ದು ಕದ್ದು ಮಾಡಿದ ಕಳ್ಳ ಮಾಡಿದಂತಹ ಫಲ ಗುರುವರಪಿ ವಿಶೇಷಜ್ಞ ಯತ್ನಾತ್ ಗೃಹೀತ ವೈ ಗುರುಂ ಗುರೋ ಅಪಿ ವಿಶೇಷಜ್ಞಂ ಯತ್ನಾ ಗೃಹಣೀತ ಗುರುಂ ಗುರುಗಳಲ್ಲಿಯೂ ವಿಶೇಷವಾಗಿ ತಿಳಿದಂತಹ ಜ್ಞಾನಗುರುವನ್ನೇ ಪ್ರಯತ್ನಪೂರ್ವಕವಾಗಿ ಆಶ್ರಯಿಸಬೇಕು ಗುರುವ್ರಪಿ ವಿಶೇಷವಾಗಿ ತಿಳಿದವ ವಿಶೇಷಜ್ಞಂ ಯತ್ನಾ ಗೃಹಣೀತ ಗುರುಂ ಅಂತಹ ಗುರುವನ್ನು ವಿಶೇಷಜ್ಞ ಗುರುಂ ಅಜ್ಞಾನಮೋಚನ ಸಾಧ್ಯ ವಿಶೇಷ ಜ್ಞೋ ಹಿ ಮೋಚಕ ಆದೌ ವಿಘ್ನ ಶಮನಂ ಕರ್ತವ್ಯ ಕರ್ಮ ಪೂರ್ತಯೇ ಕರ್ಮ ಪೂರ್ತಿಯಾಗಲು ಮೊದಲು ವಿಘ್ನಶಾಂತಿಯನ್ನು ಮಾಡಬೇಕು ಯಾವುದೇ ಕೆಲಸಕ್ಕೆ ಮೊದಲು ವಿಘ್ನೇಶ್ವರನನ್ನು ಪೂಜೆ ಮಾಡುವಂಥದ್ದು ಅಥವಾ ವಿಘ್ನಶಾಂತಿಯನ್ನು ಮಾಡತಕ್ಕಂಥದ್ದು ವಿಘ್ನಶಾಂತಿ ಪೂರ್ವಕವಾಗಿ ಮಾಡಿದಂತಹ ಕರ್ಮವು ಸಾಂಗವಾಗಿ ಫಲವನ್ನು ಉಂಟು ಮಾಡುತ್ತದೆ ಅಂತೇಳಿ ನಿರ್ವಿಘ್ನೆಯ ಕೃತ ಸಾಂಗಂ ಕರ್ಮವೈ ಸಫಲಂ ಸಫಲಂ ಭವೇತ್ ಅಜ್ಞಾನವನ್ನು ಕಳೆಯಲು ನಾವು ವಿಶೇಷವಾಗಿ ತಿಳಿದಿರ್ತಕ್ಕಂಥ ಆತ್ಮಜ್ಞಾನ ಗುರುವೇ ಸಮರ್ಥನಾಗಿರ್ತಾನೆ ಅಜ್ಞಾನಮೋಚನ ಸಾಧ್ಯ ವಿಶೇಷಜ್ಞೋ ಹಿ ಮೋಚಕ ಆತ್ಮಜ್ಞಾನವನ್ನು ಉಳ್ಳವನ್ ಅಂತಹ ಗುರುವೇ ಸಮರ್ಥನಾಗಿರ್ತಾನೆ ನಮ್ಮನ್ನು ಬಂಧ ಮೋಕ್ಷ ಮಾಡಲಿಕ್ಕೆ ತಸ್ಮಾತ್ ಸಕಲ ಕರ್ಮಾದವು ವಿಘ್ನೇಶಂ ಪೂಜೆಯೇದ್ ಬುಧ ಹೀಗೆ ವಿಘ್ನಶಾಂತಿಯನ್ನು ಮಾಡಿದಕ್ಕೋಸ್ಕರವಾಗಿ ಎಲ್ಲ ಕರ್ಮಗಳ ಆದಿಯಲ್ಲಿ ವಿಘ್ನೇಶನಾದಂತಹ ಆದಿವಂದಿತನಾದಂತಹ ಗಣಪತಿಯನ್ನು ಪೂಜಿಸಬೇಕು ಸರ್ವ ಬಾಧಾ ನಿವೃತ್ತರ್ಥಂ ಸರ್ವಾನ್ ದೇವಾನ್ ಯಜೇದ್ ಬುಧ ಎಲ್ಲ ಬಾಧೆಗಳು ನಾಶವಾಗಲಿಕ್ಕೆ ಎಲ್ಲ ಆಯಾಯ ದೇವತೆಗಳನ್ನು ಪೂಜಿಸಬೇಕು ಜ್ವರಾದಿ ಗ್ರಂಥಿ ರೋಗಾಶ್ಚವಾದಾ ಆಧ್ಯಾತ್ಮಿಕಿ ಮತ ನೋಡಿ ಬಾಧೆಗಳು ಯಾವ್ಯಾವುದು ಅಂತೇಳಿ ಹೇಳ್ತಾರೆ ಜ್ವರ ಮತ್ತು ಗಡ್ಡೆ ಗ್ರಂಥಿ ರೋಗ ಅಂದರೆ ಕ್ಯಾನ್ಸರ್ ಗಡ್ಡೆ ಮುಂತಾದಂಥ ರೋಗಗಳು ಆಧ್ಯಾತ್ಮಿಕವಾದ ಬಾಧೆ ಎಂದು ಶರೀರ ಸಂಬಂಧವಾದ್ದು ಆಧ್ಯಾತ್ಮಿಕ ಅಂದರೆ ಶರೀರ ಸಂಬಂಧವಾದ ಬಾಧೆ ಅಂತೇಳಿ ಹೇಳ್ತಾರೆ ಇಲ್ಲಿ ಆತ್ಮಿಕ ಅಂದರೆ ಇಲ್ಲಿ ಆತ್ಮ ಅಂತೇಳಿ ಶರೀರವನ್ನು ಹೇಳಿತು ಆತ್ಮಾನಃಪುತ್ರ ನಾಮ ನನ್ನ ನನ್ನ ಎನ್ನತಕ್ಕಂಥ ಅರ್ಥ ಆತ್ಮನಃ ಅಂದರೆ ತನ್ನ ನನ್ನ ಎನ್ನತಕ್ಕಂಥ ಹಾಗೆ ನನ್ನ ಅಂದರೆ ಇಲ್ಲಿ ಶರೀರವನ್ನು ಹೇಳುವಂಥದ್ದು ಆಧ್ಯಾತ್ಮಿಕವಾದ ಬಾಧೆ ವ್ಯಾ ಆದಿ ವ್ಯಾಧಿ ಅಂತ ಹೇಳ್ತೇವೆ ಯಾವುದು ತಾಪಗಳು ತಾಪತ್ರಯ ಅಂತೇಳಿ ಮೂರು ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಈ ಆಧ್ಯಾತ್ಮಿಕ ಬಾಧೆ ಅಂತೇಳಿ ತಾಪ ಅಂತೇಳಿ ಹೇಳಿದರೆ ಶಾರೀರಿಕವಾದದ್ದು ಅಧಿ ಆತ್ಮಿಕ ನಮ್ಮ ಶರೀರದ ಒಳಗೆ ಆಗತಕ್ಕಂಥದ್ದು ಜ್ವರ ಗಡ್ಡೆ ಕಾಯಿಲೆಗಳು ವಿವಿಧವಾದ ಆಧ್ಯಾತ್ಮಿಕ ತಾಪತ್ರಯ ತಾಪ ಅಂಥೇಳಿ ಆಮೇಲೆ ಪಿಶಾಚಂಬುಕಾದೀನಾಂ ವಲ್ಮೀಕಾದ್ಯು ಉದ್ಭವೀ ತಥ ವಲ್ಮೀಕಾದಿ ಉದ್ಭವ ತಥಾ ಅಕಸ್ಮದೇವ ಗೋಧಾದಿ ಜಂತೂನಾಂ ಪತನೆ ಪಿಚ ಗೋಧ ಹಲ್ಲಿ ಹಲ್ಲಿ ಉಡು ಮುಂತಾದ ಜಂತುಗಳು ಬೀಳತಕ್ಕಂಥದ್ದು ಗೋಧ ಗೌಳಿ ಉಡು ಗೋಧ ಗೌಳಿ ಅಂದರೆ ಹಲ್ಲಿ ಅಂದರೆ ಮನೆಯಲ್ಲಿ ಪಿಶಾಚಿ ನರಿ ಇವುಗಳು ಬರುವಂಥದ್ದು ಪಿಶಾಚ ಜಂಬುಕ ಜಂಬುಕ ನರಿ ಆಮೇಲೆ ವಾಲ್ಮೀಕಾದಿ ಉದ್ಭವಿ ತಥ ಹುತ್ತವು ಉದ್ಭವಿಸುವಂಥದ್ದು ಆಮೇಲೆ ಅಕಸ್ಮಾತಾಗಿ ಉಡು ಹಲ್ಲಿ ಮುಂತಾದಗಳು ಬೀಳುವಂಥದ್ದು ಪತನೆ ಪಿಚ ಆಮೇಲೆ ಗೃಹ ಕಚ್ಚ ಪಸರ್ಪಸ್ತ್ರೀ ದುರ್ಜನ ಕ ಗೃಹೇ ಕಚ್ಛಪ ಸರ್ಪಸ್ತ್ರೀ ದುರ್ಜನ ದರ್ಶನೀ ಪಿಚ ಮನೆಯಲ್ಲಿ ಆಮೆ ಕಚ್ಛಪ ಹೆಣ್ಣುನಾಗರ ಹಾವು ಸರ್ಪಸ್ತ್ರೀ ದುರ್ಜನ ಇವರು ಬಂದು ಸೇರುವಂಥದ್ದು ಇವುಗಳು ಸಂಭವಿಸಿದರೆ ಆಮೇಲೆ ವೃಕ್ಷ ಗವಾದಿನಾಂ ಪ್ರಸೂತಿ ಪ್ರಸೂತಿವಿಷಯ ಅಪಿಚ ಭುಃಖಂ ಸೇ ಭೌತಿಕ ಮತ ಆಮೇಲೆ ಮರ ಸ್ತ್ರೀಯರು ಹಸುಗಳು ಮುಂತಾದವುಗಳು ಫಲ ಬಿಡುವಂಥದ್ದು ವೃಕ್ಷ ನಾರೀ ಗವಾದೀನಾ ಪ್ರಸೂತಿವಿಷಯ ಅಪಿ ಹೆರಿಗೆ ಆಗುವಂಥದ್ದು ಅಥವಾ ಮರ ಆದರೆ ಫಲ ಬಿಡುವಂಥದ್ದು ಸ್ತ್ರೀಯರು ಹಸುಗಳು ಪ್ರಸೂತಿ ಹೆರಿಗೆ ಆಗುವಂಥದ್ದು ಪ್ರಸವ ಮುಂತಾದ ವಿಷಯಗಳಲ್ಲಿ ಮುಂದೆ ದುಃಖವು ಫಲ ಬಿಡುವುದು ಪ್ರಸವ ಮುಂತಾದ ವಿಷಯ ಹ್ಞೂ ಗರ್ಭಧರಿಸುವಂಥದ್ದು ಮತ್ತು ಹೂ ಬಿಡುವಂಥದ್ದು ಮರ ಆದರೆ ಗರ್ಭಧರಿಸುವಂಥದ್ದು ಹೆರಿಗೆ ಮುಂತಾದವು ಮುಂದೆ ದುಃಖ ಬರುವಂಥದ್ದು ಭಾವಿ ಭಾವಿ ದುಃಖ ಸಮಯಾತಿ ಭಾವಿದುಃಖಂ ಹಾಗಾಗಿ ತಸ್ಮಾತ್ತೇ ಭೌತಿಕ ಹ್ಞೂ ಹಾಗಾಗಿ ಅವುಗಳು ಆಧ್ಯಾತ್ಮಿಕ ಅಂತೇಳಿ ಹೇಳಿದ ಹಾಗೆ ಆದಿಭೌತಿಕ ತಾಪಗಳು ಹಾಂ ಅಧಿಭೌ ಅಧಿಭೂತ ಭೌತಿಕ ತಾಪಗಳು ಹ್ಞೂ ತಾಪ ಆದಿ ವ್ಯಾಧಿ ಆದಿ ಅಂದರೆ ಇಂಥದ್ದೇ ವ್ಯಾಧಿ ಅಂದರೆ ಬೇರೆ ಇದು ಆದಿಗಳು ಮೂರು ಮಾನಸಿಕವಾದ ಕ್ಲೇಷಗಳು ತಾಪತ್ರಯ ಅಂತೇಳಿ ಹೇಳಿದರೆ ಆಧ್ಯಾತ್ಮಿಕ ಅಂದರೆ ಇಲ್ಲಿ ಇದೊಂದು ರೀತಿಯ ಯಾತನೆ ಯಾವುದು ಜ್ವರ ಆಮೇಲೆ ಗಡ್ಡೆ ಮುಂತಾದಂಥ ಶರೀರಕ್ಕೆ ಬರ್ತಕ್ಕಂಥ ರೋಗಗಳು ಅದು ಆಧ್ಯಾತ್ಮಿಕ ಆದರೆ ಇಲ್ಲಿ ಮನೆಗೆ ಬರ್ತಕ್ಕಂಥ ಬೇರೆ ಬೇರೆ ಅಪಶಕುನಗಳನ್ನು ಹೇಳಿದರು ಬೇರೆ ಬೇರೆ ಪ್ರಾಣಿಗಳು ಬರುವಂಥದ್ದು ಆಮೇಲೆ ಪ್ರಸವಾದಿಗಳು ಬಂದರೆ ಅದು ಮುಂದೆ ದುಃಖವನ್ನುಂಟು ಮಾಡುವಂಥ ಮುಂದೆ ಅಂದರೆ ಕಠಿಣವಾದಂಥ ಕಷ್ಟಗಳಿರ್ತವೆ ಬರ್ತವೆ ಹೇರಿಗೆ ಸಂದರ್ಭದಲ್ಲೆಲ್ಲ ಹಾಗಾಗಿ ಅದು ಆದಿಭೌತಿಕ ಅಂತೇಳಿ ಹೇಳ್ತಾರೆ ಆಮೇಲೆ ಅಮೇಧ್ಯಾ ಶನಿಪಾತಶ್ಚ ಮಹಾಮಾರಿ ತಥೈವ ಚ ಜ್ವರ ಮಾರಿ ವಿಷುಚಿಶ್ಚ ಗೋಮಾರಿ ಚಮಸೂರಿಕ ಗ್ರಹ ಸಂಕ್ರಾಂತಿ ಗ್ರಹ ಯೋಗ ಸ್ವರಾಶಿಕೇ ದುಃಸ್ವಪ್ನ ದರ್ಶನಾದ್ಯಾಶ್ಚಮತಾವೈ ಆದಿದೈವಿಕಾ ಇನ್ನುಳಿದವುಗಳು ಆದಿದೈವಿಕ ತಾಪಗಳು ಯಾವುದೆಲ್ಲ ಅಮೇಧ್ಯಾ ಶನಿಪಾತಶ್ಚ ಮಹಾಮಾರಿ ತಥೈವ ಚ ಮನೆಯಲ್ಲಿ ಅಪವಿತ್ರವಾದಂತಹ ವಸ್ತು ಸಿಡಿಲು ಬೀಳುವಂಥದ್ದು ಮಹಾಮಾರಿ ರೋಗ ಬರುವಂಥದ್ದು ಜ್ವರ ಮುಂತಾದ ರೋಗ ಬರುವಂತಹದ್ದು ಜ್ವರಮಾರಿ ವಿಶೂಚಿಶ್ಚ ವಿಶೂಚಿಕ ಎಂತಕ್ಕಂಥ ರೋಗ ವಿಶೂಚಿ ಗೋಮಾರಿ ಹ್ಞೂ ಹಸುಗಳಿಗೆ ಮಹಾರೋಗ ಬರುವಂಥದ್ದು ಮಸೂರಿ ಕ ರೋಗ ಅಥವಾ ಸಿಡುಬು ಹ್ಞೂ ಜನ್ಮರಕ್ಷ ಗ್ರಹ ಸಂಕ್ರಾಂತಿ ಗ್ರಹ ಯೋಗ ಅಂದರೆ ಜನ್ಮನಕ್ಷತ್ರ ಮತ್ತೆ ರಾಶಿಗಳಲ್ಲಿ ಪಾಪಗ್ರಹಗಳ ಸಂಬಂಧ ಸಂಕ್ರಮಣ ಗ್ರಹಣ ಮುಂತಾದ ಉಳಾಗುವಂಥದ್ದು ಆಮೇಲೆ ಸ್ವರಾಶಿಕೆ ತನ್ನ ರಾಶಿಯಲ್ಲಿ ತನ್ನ ಜನ್ಮ ನಕ್ಷತ್ರ ಜನ್ಮರಾಶಿಗೆ ಇಂತಹ ಗ್ರಹಣಾದಿಗಳು ಬರತಕ್ಕಂಥದ್ದು ಆಮೇಲೆ ದುಸ್ವಪ್ನ ದರ್ಶನಾದ್ಯಾಹ ಚ ಮತಾ ವೈ ಮತಾ ವೈ ಹಿ ಆದಿದೈವಿಕ ದುಸ್ವಪ್ನ ಕೆಟ್ಟ ಸ್ವಪ್ನಗಳಾಗುವಂಥವು ಕೂಡ ಆದಿದೈವಿಕ ಬಾಧೆಗಳು ಹಾಗೆ ಆದಿಭೌ ಆದಿಭೌತಿಕ ಆಯಿತು ಆದಿದೈವಿಕ ಆಯಿತು ಆಧ್ಯಾತ್ಮಿಕವೂ ಆಯಿತು ಬಾಧೆಗಳು ತಾಪತ್ರಯಗಳು ಅಂದರೆ ಹೇಳ್ಪಡ್ತವೆ ಶವಚಾಂಡಾಲ್ತ ಸ್ಪರ್ಶಾಂದ ಸ್ಪರ್ಶಾಂದಂತರ್ಗೃಹೇ ಗತಿ ಶವಚಾಂಡಾಳಪತಿ ಮನೆ ಒಳಮನೆಯಲ್ಲಿ ಸ್ಪರ್ಶಾದರ್ಗೃಹೇ ಗತಿ ಮನೆ ಒಳಗೆ ಶವಚಾಂಡಾಳಪತಿ ಸ್ಪರ್ಶಾತ್ ಅಂತರ್ಗೃಹೇ ಗತಿ ಒಳಮನೆಯಲ್ಲಿ ಶವ ಚಾಂಡಾಲ ಪತಿತ ಪಾಪಿಗಳು ಪತಿತ ಇವರ ಸ್ಪರ್ಶವಾಗುವಂಥದ್ದು ಏತಾದೃಶೇ ಸಮುತ್ಪನ್ನೇ ಭಾವಿದುಖ್ಯ ಸೂಚಕೆ ಇವೆಲ್ಲವೂ ಕೂಡ ಮುಂದೆ ಬರತಕ್ಕಂಥ ದುಃಖಕ್ಕೆ ಸೂಚನೆಗಳಾಗಿರ್ತವೆ ಶಾಂತಿ ಯಜ್ಞಂತು ಮತಿಮಾನ್ ಕುರಿಯ ತದ್ದೋಷ ಶಾಂತೆಯೇ ಇವುಗಳೆಲ್ಲದರ ಶಾಂತಿಗಾಗಿ ದೋಷ ಶಾಂತಿ ಮಾಡಬೇಕು ಅವುಗಳ ಶಾಂತಿ ಕರ್ಮವನ್ನು ಮಾಡಬೇಕು ಜ್ಞಾನಿಯಾದವನು ತಿಳಿದವನು ಮತಿಮಾನ್ ದೇವಾ ಗೋೋೈತ್ಯ ಗೃಹಣೆ ಪ್ರದೋಷೋನ್ನೇ ವೈ ಸ್ತೆಲಂಕ್ರೀವ್ರೀಹ್ಯೆ ಪ್ರಸ್ಥಾಪ್ಯ ಪರಿಸೃತ್ಯ ಚ ಮಧ್ಯೆ ವಿಲಿಖ್ಯ ಕಮಲ ತಿಕ್ಷು ವಿಲಿಖ್ಯ ವೈ ತಂತುನಾೇಷ್ಟಿ ಕುಂಭಂ ನಮಗು ಗುಲಧೂಪಿ ಮಧ್ಯೆ ವಿಲಿಖ್ಯ ಕಮಲ ದಿ ದಿಕ್ಷಿ ವಿನ್ಯಸೇತ್ ಅಂದರೆ ಶಾಂತಿಕರ್ಮದ ವಿಧಾನ ಹೇಗೆ ಅಂತೇಳಿ ಹೇಳ್ತಾರೆ ದೇವಾಲಯ ಅಥವಾ ಇಲ್ಲಿ ಗೋಷ್ಠಿ ದೇವಾಲಯದಲ್ಲಿ ಅಥವಾ ಗೋಶಾಲೆಯಲ್ಲಿ ಗೋಸ್ಥಾನದಲ್ಲಿ ವಾ ಚೈತ್ಯೇವಾ ಅಥವಾ ಯಜ್ಞಶಾಲಾ ಯಜ್ಞಶಾಲಾ ಸ್ಥಾನ ಯಜ್ಞ ಮಾಡತಕ್ಕಂಥ ಸ್ಥಾನದಲ್ಲಿ ಗೃಹಾಂಗಣೆ ಅಥವಾ ಮನೆಯ ಅಂಗಣದಲ್ಲಿ ಇವಳ್ದು ಯಾವುದಾದ್ರು ಒಂದು ಸ್ಥಳದಲ್ಲಿ ಪ್ರಾದೇಶ ಉನ್ನತ ನಿಷ್ಠೆ ವೈ ದ್ವಿಹಸ್ತೆ ಚ ಸ್ವಲಂಕೃತೆ ಎರಡು ಹಸ್ತ ಪ್ರಮಾಣ ಉಳ್ಳದ್ದು ಯಾವುದಾದ್ರೂ ಇಂತಹ ಒಂದು ಸ್ಥಳದಲ್ಲಿ ಎರಡು ಹಸ್ತ ಪ್ರಮಾಣ ಉಳ್ಳದ್ದು ಮತ್ತು ಚೋಟುದ್ದ ಉತ್ತರವಾದದ್ದು ಸ್ವಲ್ಪ ಬಾಕಿ ಪ್ರದೇಶಗಳಿಗಿಂತ ಸ್ವಲ್ಪ ಉತ್ತರ ಭಾಗದಲ್ಲಿ ಇರತಕ್ಕಂಥದ್ದಾದಂತಹ ವೇದಿಕೆಯಲ್ಲಿ ವೇದಿಕೆಯನ್ನು ರಚಿಸಿ ಸ್ವಲ್ಪ ಎತ್ತರವೂ ಉತ್ತರವೂ ಎರಡೂ ಕೂಡ ಅದರಲ್ಲಿ ಅಲಂಕೃತವಾದಂತಹ ವೇದಿಕೆಯಲ್ಲಿ ಭಾರ ಮಾತ್ರ ವ್ರೀಹಿಧಾನ್ಯ ಒಂದು ಭಾರದ ಅಂದರೆ ಒಂದು ಕೊಳದ ಭತ್ತವನ್ನು ಸಮವಾಗಿ ಹರವಿ ಪ್ರಸ್ಥಾಪ್ಯ ಪರಿಸೃತ್ಯ ಚ ಮಧ್ಯೇ ವಿಲಿಖ್ಯ ಕಮಲಂ ತಥಾ ದಿಕ್ಷು ವಿಲಿಖ್ಯ ಅದರಲ್ಲಿ ಎಂಟು ದಿಕ್ಕುಗಳಲ್ಲಿ ಕೂಡ ಕಮಲವನ್ನು ಬರೀಬೇಕು ಅದರ ತಂತುನಾವೇಷ್ಟಿತಂ ಕುಂಭಂ ನಮಗೂ ಗುಲಧೂಪಿತಂ ಆ ದಿಕ್ಕುಗಳಲ್ಲಿ ಧೂಪದಿಂದ ವಾಸಿತವಾದಂಥ ಕಲಶಗಳನ್ನು ಇರಿಸಬೇಕು ಕುಂಭ ಕಲಶ ನಮ್ಮ ದೂಪಿತ ಧೂಪಿತವಾದಂಥ ಮಧ್ಯೆ ವಿಲಿಖ್ಯ ಕಮಲಂ ತಥಾ ದಿಕ್ಷು ಅಪಿ ವಿನ್ಯಸೆ ಕಮಲವನ್ನು ಎಲ್ಲ ಕಡೆ ಬರೀಬೇಕು ಅಂತೇಳಿ ಹೇಳ್ತಾರೆ ಅಷ್ಟ ದಿಕ್ಕುಗಳಲ್ಲಿ ಮಧ್ಯದಲ್ಲಿ ಕೂಡ ಮಧ್ಯದಲ್ಲಿ ಒಂದು ದೊಡ್ಡ ಕಮಲದ ಕಮಲವನ್ನು ಬರೀಬೇಕು ಅದರ ಮೇಲೆ ಒಂದು ದೊಡ್ಡ ಕಲಶ ಇರಬೇಕು ಸರಾಲ ಆಮ್ರಕೂರ್ಚಾದೀನ್ ಕಲಶಾಂಶ ತಥಾಷ್ಟಸೂ ಎಲ್ಲ ಕಲಶಗಳನ್ನು ಹಸಿಯ ನೂಲಿನಿಂದ ಸುತ್ತಬೇಕು ಸನಾ ಆಮ್ರಕೂರ್ಚಾದೀನ್ ಕಲಶಾಂಶ ತಥಾ ಅಷ್ಟಸು ಅಂದರೆ ಕಲಶಗಳಲ್ಲಿ ಏನು ಬೇಕು ಮಾವಿನ ಎಲೆ ದರ್ಭೆ ಕೂರ್ಚೆ ಆಮ್ರ ಕೂರ್ಚಾದಿನ್ ಕಲಶಾಂಶ ತಥಾ ಅಷ್ಟಸು ಈ ಎಂಟು ಕಡೆಗಳಲ್ಲಿ ಇರಿಸಬೇಕು ಪೂರಏನ್ ಮಂತ್ರಪೂತೇನ ಪಂಚದ್ರವ್ಯಯುತೇನ ಚ ಮಂತ್ರಪೂತವಾಗಿರ್ತಕ್ಕಂತಹ ಪಂಚಗವ್ಯಗಳನ್ನು ಕಲಶದೊಳಗೆ ಹಾಕಬೇಕು ಅಂತಹ ನೀರು ಪಂಚದ್ರವ್ಯಪೂತವಾದ್ದು ಪ್ರಕ್ಷಿಪೇನ್ ನವರತ್ನಾ ನೀಲಾದೀನ್ ಕ್ರಮಶಸ್ತ ಕರ್ಮಜ್ಞಂ ಸಪತ್ನೀಕ ಆಚಾರ್ಯಂ ವರ ಏದ್ ಬುಧ ಹೋ ನವರತ್ನಗಳು ಯಾವುದಿದೆ ಅದರಲ್ಲಿ ಅವುಗಳನ್ನು ಒಂಬತ್ತು ಕಲಶಗಳಲ್ಲಿ ಕ್ರಮವಾಗಿ ಹಾಕಬೇಕು ವಿವಾಹಿತನಾಗಿ ಪತ್ನಿಯು ಮೃತಳಾಗಿದ್ದರೆ ಅವನಿಗೆ ವಿಧುರ ಅಂತೇಳಿ ಹೆಸರು ಗುರುವೂ ಆಚಾರ್ಯನ ಆಗಿರತಕ್ಕಂಥವನು ಅಂತಹ ವಿಧುರನಾಗಿರಬಾರದು ಅಂತೇಳಿ ಹೇಳ್ತಾರೆ ಕರ್ಮಜ್ಞಂ ಸಪತ್ನೀಕ ಆಚಾರ್ಯಂ ವರೆಯೇತ್ ಬುಧ ಸಪತ್ನೀಕನಂತ ಆಚಾರ್ಯನ ವಿಧುರನಾದ ಆಚಾರ್ಯನನ್ನಲ್ಲ ಸಪತ್ನೀಕನಾಗಿರ್ತಕ್ಕಂಥ ಆಚಾರ್ಯನ್ನು ವರ್ಣ ಮಾಡಬೇಕು ಸ್ವೀಕಾರ ಮಾಡಬೇಕು ಶಾಂತಿ ಕರ್ಮಕ್ಕೆ ಆದ ಕಾರಣ ಸಪತ್ನೀಕೂ ಯೋಗ್ಯನೂ ಆದಂತಹ ತನಗೆ ಪುರೋಹಿತನಾಗಿ ಆ ಕರ್ಮಕ್ಕೆ ನಿಯಮಿಸಿಕೊಳ್ಬೇಕು ಅಂತೇಳಿ ಜ್ಞಾನಿ ಅಥವಾ ಬುಧ ಆಮೇಲೆ ಸುವರ್ಣ ಪ್ರತಿಮಾಂ ವಿಷ್ಣುರಿಂದ್ರಾದೀನಾಂಚ ನಿಕ್ಷಿಪೇತ್ ಸುರಸ್ಕೇ ಮಧ್ಯಕುಂಭೇ ಶಶಿರಸ್ಕೇ ಮಧ್ಯ ಮಧ್ಯಕುಂಭೆ ವಿಷ್ಣುವಾಹ್ಯ ಪೂಜೆಯೇತ್ ವಿಷ್ಣು ಮತ್ತು ಇಂದ್ರಾದಿಗಳ ಸುವರ್ಣ ಪ್ರತಿಮೆಯನ್ನು ಚಿನ್ನದ ಪ್ರತಿಮೆಯನ್ನು ನಿಕ್ಷಿಪೇತ್ ಆಯಾ ಕುಂಭಗಳಲ್ಲಿ ಇರಿಸಬೇಕು ಆ ಕಲಶಗಳ ಮೇಲೆ ಸಹ ಶಿರಸ್ಕೇ ಮಧ್ಯಕುಂಭೆ ವಿಷ್ಣು ಆವಾಹ್ಯ ಪೂಜೆಯೇತ್ ಶಿರಸ್ಸುಳ್ಳ ಜುಟ್ಟುಳ್ಳ ತೆಂಗಿನಕಾಯಿಗಳನ್ನು ಇರಿಸಬೇಕು ಸಹ ಶಿರಸ್ಕೆ ಆಮೇಲೆ ಮಧ್ಯದ ಕಲಶವನ್ನು ಅದರಲ್ಲಿ ವಿಷ್ಣುವನ್ನು ಆವಾಹನ ಮಾಡಿ ಪೂಜಿಸಬೇಕು ಪ್ರಾಗಾದಿಷು ಯಥಾ ಮಂತ್ರ ಇಂದ್ರಾದೀನ್ ಕ್ರಮಶೋ ಯಜೇತ್ ತತ್ತ ಚತುರ್ಥ್ಯಾ ಚ ನಮೋಂತೆ ಯಥಾ ಕ್ರಮ ಪೂರ್ವ ದಿಕ್ಕುಗಳಲ್ಲಿ ಆಯಾ ಪೂರ್ವಾದಿ ಎಲ್ಲ ದಿಕ್ಕುಗಳಲ್ಲಿ ಕಲಶಗಳನ್ನು ಇಂದ್ರಾದಿ ದೇವತೆಗಳನ್ನು ಅವರವರ ಮಂತ್ರಗಳಿಂದಲೂ ಚತುರ್ಥ್ಯಂತವೂ ನೋಃಪದಯುಕ್ತವೂ ಆದಂತಹ ಅವರವರ ನಾಮಗಳಿಂದಲೂ ಅಂದರೆ ಇಂದ್ರಾಯ ನಮಃ ಅಗ್ನಯೇ ನಮಃ ಯಮಾಯ ನಮಃ ನೈ ನಮಃ ವರುಣಾಯ ನಮಃ ವಾಯವೇ ನಮಃ ಆಮೇಲೆ ಕುಬೇರಾಯ ನಮಃ ಈಶಾನಾಯ ನಮಃ ಅಂತೇಳಿ ಹಾಗೆ ಅಷ್ಟು ದಿಕ್ಕುಗಳಿಗೆ ಚತುರ್ಥಿಂಥವಾದಂತಹ ಅಂದರೆ ಅವನಿಗೆ ನಮಸ್ಕಾರ ಚತುರ್ಥಿ ವಿಭಕ್ತಿ ಆಮೇಲೆ ನಮಃ ಪದಯುಕ್ತವೂ ಆದಂತಹ ಅವರವ್ರ ನಾಮಗಳಿಂದ ಕ್ರಮವಾಗಿ ಪೂಜಿಸಬೇಕು ಆಯ ಕಲಶಗಳನ್ನು ಆವಾಹನಾಧಿಕಂ ಸರ್ವರ್ವ ಆಚಾರ್ಯಣ ಇವ ಕಾರ್ಯೇತ್ ಆಚಾರ್ಯದಿಂದಲೇ ಆವಾಹನೆ ಎಂಬಂತಾದವುಗಳನ್ನು ಆಚಾರ್ಯ ಋತ್ವಿಜಾ ಸಾರ್ಧಂ ತನ್ಮಂತ್ರಾನ್ ಸಂಜಪೇಚ್ತ ಆಚಾರ್ಯಂತಹ ಆಚಾರ್ಯನು ಋತ್ವಿಜ ಸಾರ್ಧಂ ಋತ್ವಿಕುಗಳೊಂದಿಗೆ ಉಳಿದ ಋತ್ವಿಜರೊಂದಿಗೆ ಆಯಾಯ ದೇವತೆಗಳ ಮಂತ್ರಗಳನ್ನು ಜಪಿಸಬೇಕು ತತ್ತನ್ಮಂತ್ರನ್ ಸಂಜಪೇತ್ ತನ್ಮಂತ್ರನ್ ಸಂಜಪೇತ್ ಶತ ಅಂತೇಳ್ತಾರೆ ಹ್ಞೂ ನೂರು ಬಾರಿ ಅಂಥೇಳಿ ಆಯಾಯ ಮಂತ್ರಗಳನ್ನು ಓಮ್ಯಮಾಯ ಅಂಥೇಳಿ ಅಥವಾ ಆಯ ಗೃಹ ಮಂತ್ರಗಳಿದೆ ಬೇರೆ ಇಂದ್ರನಿಗೆ ಬೇರೆ ಇದೆ ಅಥವಾ ಆಯ ದೇವತೆಗಳ ಮಂತ್ರ ಬೇರೆ ಇದೆ ಅವುಗಳನ್ನು ಜಪಿಸಬೇಕು ನೂರು ಬಾರಿ ಕುಂಭಸ್ಥ ಪಶ್ಚಿಮೆ ಭಾಗೇ ಜಪಾಂತಿ ಹೋಮಮಾಚರೇತ್ ಜಪ ಆದಮೇಲೆ ಕಲಶಗಳು ಪಶ್ಚಿಮ ದಿಕ್ಕಿನಲ್ಲಿ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಹೋಮ ಮಾಡಬೇಕು ಕೋಟಿಂ ಲಕ್ಷಂ ಸಹಸ್ರಂ ವಾ ಶತಮಷ್ಟೋತ್ತರ ಬುಧ ಕೋಟಿ ಲಕ್ಷ ಅಥವಾ ಸಾವಿರ ಅಥವಾ ನೂರೆಂಟು ಹೋಮಗಳನ್ನು ಮಾಡಬೇಕು ನೂರೆಂಟು ಆಹುತಿಗಳನ್ನು ಕೊಡಬೇಕು ಏಕಾಹಂ ನವಾಹಂವಾ ತಂಡಲಮೇವ ಯಥಾ ಯೋಗ್ಯ ಪ್ರಕುರ್ವೀತ ಕಾಲದೇಶನುಸಾರತ ಹೀಗೆ ಶಾಂತಿಕರ್ಮವನ್ನು ಒಂದು ಹಗಲು ಒಂದು ದಿನವಾಗಲಿ ನವಾಹಂ ಅಲ್ಲ ಒಂಬತ್ತು ದಿನಗಳಾಗಲಿ ಅಥವಾ ತಥಾ ಮಂಡಲಮೇವ ಅಥವಾ ನಲ್ವತ್ತೆಂಟು ದಿನಗಳಿಗೆ ಒಂದು ಮಂಡಲ ಅಂತೇಳಿ ಹೇಳ್ತಕ್ಕಂಥದ್ದು ಅಷ್ಟು ದಿನವಾಗಲಿ ಒಂದು ಮಂಡಲ ಕಾಲ ಯಥಾ ಯಥಾಯೋಗ್ಯಂ ಪ್ರಕುರ್ವೀತ ಕಾಲ ದೇಶಾನುಸಾರತಃ ದೇಶ ಕಾಲ ಯಥಾ ಯಥಾಯೋಗ್ಯವಾಗಿ ಮಾಡಬೇಕು ಯಾವುದು ಯೋಗ್ಯವೋ ಅದು ಅಂದರೆ ಆ ದೋಷಗಳ ಒಂದು ತೀವ್ರತೆಯನ್ನು ಕೂಡ ನೋಡಿಕೊಂಡು ಅದಕ್ಕೆ ಸರಿಯಾಗಿ ಮಾಡಬೇಕಾಗ್ತದೆ ಕಾಲ ದೇಶ ಅನುಗುಣವಾಗಿ ಕರ್ತೃವಿನ ಸಾಮರ್ಥ್ಯ ಕರ್ತೃವಿನ ಶಾರೀರಿಕ ಅಥವಾ ಸಾಂಪತ್ತಿಕ ಸಾಮರ್ಥ್ಯ ಇವೆರಡನ್ನು ನೋಡಿಕೊಂಡು ಹಾಗೆ ಆ ದೋಷದ ತೀವ್ರತೆಯನ್ನು ಗಮನಿಸಿಕೊಂಡು ಯಾವ ಪ್ರಾಣಿ ಅಥವಾ ಎಂತಹ ದೋಷ ಬಂದದ್ದೊಳಗೆ ಪ್ರಾಣಿ ಬಂದದ್ದೋ ಅಥವಾ ಯಾವ ಪಾಪಕ್ಕೆ ಪ್ರಾಯಶ್ಚಿತ್ತ ಅಥವಾ ಯಾವ ದೋಷಕ್ಕೆ ಶಾಂತಿಯನ್ನು ಮಾಡತಕ್ಕಂಥದ್ದು ಎಂಬುದನ್ನು ನೋಡಿಕೊಂಡು ಈ ರೀತಿಯನ್ನು ಅದನ್ನು ಮಾಡಬೇಕು ಎಷ್ಟು ದಿನ ಒಂದು ದಿನವೋ ಒಂಬತ್ತು ದಿನವೋ ನಲವತ್ತೆಂಟು ದಿನವೋ ನೋಡಬೇಕಾಗ್ತದೆ ಮಾಡಬೇಕಾಗ್ತದೆ ಅದಕ್ಕೆ ಸರಿಯಾಗಿ ಯಥಾಯೋಗ್ಯಂ ಶಮೀ ಹೋಮಶ್ಚ ಶಾಂತಿಯರ್ಥೇ ವೃತ್ತರ್ಥೇ ಚ ಸಮೀದ ಸಮೀರನ್ನಜಕೈರ್ ದ್ರವ್ಯೈರ್ ನಾಂನಾ ಮಂತ್ರೇಣ ಬಾಹುನೇತ್ ಶಾಂತಿಗಾಗಿ ಸಮೀ ವೃಕ್ಷದ ಸಮಿತಿನ ಹೋಮವನ್ನು ವೃತ್ತ್ಯರ್ಥೇ ಪಲಾಶಕಂ ಜೀವನದ ವೃತ್ತಿಗೋಸ್ಕರವಾಗಿ ಪಲಾಶ ಅಥವಾ ಮುತ್ತುಗ ಅದರ ಸಮಿತಿನ ಹೋಮವನ್ನು ಮಾಡಬೇಕು ಸಮಿತ್ತು ಹವಿಸು ಇವುಗಳನ್ನು ಆಯಾಯ ದೇವತೆಗಳ ಮಂತ್ರದಿಂದ ಅಥವಾ ನಾಮಗಳಿಂದ ಹೋಮ ಮಾಡಬೇಕು ಸಮಿತ್ತು ಹವಿಸು ತುಪ್ಪ ಸಮೀದ್ ಅನ್ನ ಆಜಕೈ ಅನ್ನ ಆಜ್ಯಕೈಹಿ. ಸಮಿತ್ ಅನ್ನ ಆಜೈ ಸಮಜ ದ್ರವ್ಯೈ ನಮ್ಮ ಮಂತ್ರೇಣಾ ಹುನೇತ್ ಹೋಮಿಸಬೇಕು ಪ್ರಾರಂಭೆ ಯತ್ಕೃತ ದ್ರವ್ಯಂ ತತ್ ಕ್ರಿಯಾಂತ ಸಮಾಚರೇ ಕರ್ಮ ಪ್ರಾರಂಭದಲ್ಲಿ ಯಾವ ರೀತಿಯ ದ್ರವ್ಯವನ್ನು ವಿನಿಯೋಗ ಮಾಡಿದ್ದಿರುತ್ತೋ ಅಂಥದ್ದೇ ಅದೇ ದ್ರವ್ಯದಿಂದ ಕೊನೆಯವರೆಗೂ ಅದನ್ನು ಹೋಮಿಸಬೇಕು ಪುಣ್ಯಾಹಂ ವಾಚಯತ್ ಸಂಪ್ರೋಕ್ಷ ಜಲೈ ಋತ್ವಿಕ್ಕಗಳು ಪುಣ್ಯಾಹವಾಚನೆಯನ್ನು ಮಾಡಿ ಜಲದಿಂದ ಮನೆಯನ್ನೆಲ್ಲ ಸಂಪ್ರೋಕ್ಷಣೆ ಮಾಡಬೇಕು ಅಂದರೆ ಈಗ ನಾ ಮಂಡಲ ಇದು ಅಂತಾದರೆ ದಿನ ಮಾಡಬೇಕು ಅದನ್ನು ನಲವತ್ತೆಂಟು ದಿನ ಮಾಡುವಂಥದ್ದಾದರೆ ನವಾಹ ಒಂಬತ್ತು ದಿನ ಅಂದರೆ ಒಂದು ದಿನ ಆದರೆ ಆ ದಿನ ಮಾತ್ರ ಪ್ರತಿದಿನವೂ ಪುಣ್ಯಾಹವನ್ನು ಮಾಡಬೇಕು ಬ್ರಾಹ್ಮಣಾನ್ ಭೋಜಯೇತ್ ಪಶ್ಚಾತ್ ಯಾವದು ಆಹುತಿ ಹೋಮ ಎಷ್ಟು ಆಹುತಿ ಮಾಡಿದೋ ಹ್ಞೂ ಈಗ ನಾವು ಹೇಳಿದಾಗೆ ಕೋಟಿ ಲಕ್ಷ ಸಾವಿರ ಅಥವಾ ನೂರೆಂಟು ಅಂತೇಳಿ ಅಷ್ಟೇ ಸಂಖ್ಯೆಯ ಬ್ರಾಹ್ಮಣ ಭೋಜನವನ್ನು ಮಾಡಿಸಬೇಕು ಬ್ರಾಹ್ಮಣರಿಗೆ ಅಂಥೇಳಿ ಬ್ರಾಹ್ಮಣಾನ್ ಭೋಜೆಯೇತ್ ಪಶ್ಚಾತ್ ಯಾವಹುತಿಖ್ಯಯ ಆಚಾರ್ಯ್ ಹವಿಷ್ಯಾಶಿ ಋತ್ವಜ್ಚೇದ್ವಿಜೋ ಆಚಾರ್ಯನು ಋತುಕೂಳು ಸಹ ಹೋಮಶೇಷವಾದ ಹವಿಸವನ್ನು ಉಣ್ಣಬೇಕು ಭಕ್ಷಿಸಬೇಕು ಆಚಾರ್ಯಶ್ಚ ಹವಿಷ್ಯಾಶಿ ಋತ್ವಜ್ ಭವೇದ ದ್ವಿಜ ಅಲೇ ಬ್ರಾಹ್ಮಣರೇ ಋತ್ವಜ್ ಆಚಾರ್ಯಶ್ ಹವಿಷ್ಯಾಶಿ ಭತ್ ಹವಿಷ್ಯನು ಉಂಡವರಾಗಬೇಕು ಆದಿತ್ಯಾದಿ ಗ್ರಹಾನಿಷ್ಟ ಸರ್ವ ಹೋಮಾಂತ ಹಿ ಋತ್ವಿಗ್ಭ್ಯೋ ದಕ್ಷಿಣಾಂ ದ್ಯಾ ನವರತ್ನಂ ಯಥಾ ಕ್ರಮ ಎಲ್ಲ ಹೋಮಗಳಾದ ಮೇಲೆ ಆದಿತ್ಯಾದಿ ನವಗ್ರಹಗಳನ್ನು ಅರ್ಚನೆ ಮಾಡಬೇಕು ಅಥವಾ ಯಜನ ಮಾಡಬೇಕು ಋತ್ವಿಕಗಳಿಗೆ ಅದಾದ ನವರತ್ನಗಳನ್ನು ಕ್ರಮವಾಗಿ ಒಬ್ಬೊಬ್ಬರಿಗೊಂದೊಂದನ್ನು ದಕ್ಷಿಣಾರೂಪವಾಗಿ ಕೊಡಬೇಕು ಬಳಿಕ ದಶದಾನಂ ತುರ್ಯಾ ಭೂರಿದಾನಂ ತರಂ ಬಾಲಾಂ ಉಪನೀತಾನ ಗೃಹಿಣ್ ವನಿಂಧನ ದಶದಾನವನ್ನು ಆಮೇಲೆ ಎಲ್ಲರಿಗೂ ಭೂರಿ ದಾನವನ್ನು ಕೊಡಬೇಕು ದಶದಾನ ನಾವು ಈಗಾಗಲೇ ಹೇಳಿದ್ದೆವು ಹಿಂದೆ ಏನೇನು ಅಂಥೇಳಿ ಹ್ಞೂ ಬೇರೆ ಬೇರೆ ದಶದಾನಗಳು ಅದಾದಮೇಲೆ ಭೂರಿ ದಾನ ಅಂದರೆ ಸಾಕಷ್ಟು ದಾನವನ್ನು ಕೊಡುವಂಥದ್ದು ಭೂರಿ ದಾನಂ ತರಂ ದಶದಾನಗಳ ಬಗ್ಗೆ ಕರ್ಮ ಸಮುಚ್ಚಯದಲ್ಲಿ ಹೀಗೆ ಹೇಳ್ತದೆ ಗೋ ಭೂ ತಿಲ ಹಿರಣ್ಯಾಜ್ಯ ವಾಸೋ ಧಾನ್ಯ ಗುಡಾನಿಚ ರೌಪ್ಯಂ ಲವಣಮಿತ್ಯಾಹುರ್ ದಶ ದಾನಾನ್ಯನುಕ್ರಮಾತು ಅನುಕ್ರಮವಾಗಿ ಇವುಗಳು ದಶ ದಾನಗಳು ಅಂತೇಳಿ ಯಾವುದು ಗೋ ಗೋವು ಭೂ ಭೂಮಿ ತಿಲ ಎಳ್ಳು ಆಮೇಲೆ ಹಿರಣ್ಯ ಚಿನ್ನ ಆಜ್ಯ ತುಪ್ಪ ವಾಸ ಅಂದರೆ ಬಟ್ಟೆ ವಸ್ತ್ರ ಧಾನ್ಯ ಗುಡಾನಿಚ ಬೆಲ್ಲಗಳು ಬೆಲ್ಲ ರೌಪ್ಯಂ ರಜತ ಬೆಳ್ಳಿ ಆಮೇಲೆ ಲವಣಂ ಉಪ್ಪು ಹೀಗೆ ಹತ್ತು ದಶಧಾನ್ಯಗಳು ದಶ ದಾನಗಳು ದಶದಾನಗಳು ಯಾವುದೆಲ್ಲ ಅಂದರೆ ತಿಲ ಹಿರಣ್ಯಾಜ್ಯ ವಾಸೋ ಧಾನ್ಯ ಗುಡಾನಿಚ ರೌಪ್ಯಂ ಲವಣಂ ಇತ್ಯು ಅನುಕ್ರಮಾತ್ ಕರ್ಮ ಕರ್ಮಸಮುಚ್ಚಯ ಹೇಳ್ತದೆ ಹಾಗಾಗಿ ಈ ದಶದಾನವನ್ನು ಮಾಡಬೇಕು ಆಮೇಲೆ ಭೂರಿ ದಾನವನ್ನು ಸಾಕಷ್ಟು ದಾನವನ್ನು ಕೊಡಬೇಕು ಹೆಚ್ಚಾಗಿ ಉಳಿದವುಗಳನ್ನು ಕೂಡ ತತಃ ಪರಂ ಬಾಲಂ ಉಪನೀತ ಗೃಹಿಣಾಂ ವನಿಂಧನ ಬಾಲಕರಿಗೆ ಉಪನೀತರಾಗದಂಥವರಿಗೆ ಆಮೇಲೆ ಉಪನೀತರಾದಂಥ ಬ್ರಹ್ಮಚಾರಿಗಳಿಗೆ ಒಟುಗಳಿಗೆ ಗೃಹಿಣಾಂ ಗೃಹಸ್ಥರಿಗೆ ವನಿ ನಾಂ ವಾನಪ್ರಸ್ಥರಿಗೆ ಹ್ಞೂ ಆಮೇಲೆ ಸಂಪತ್ತನ್ನು ಭೂರಿ ಸಂಪತ್ತನ ದಾನ ದಾನ ಮಾಡಬೇಕು ಧನಂ ಆಮೇಲೆ ಕನ್ಯಾನಾಂಚ ಸ ಭರ್ತೃಣ್ ಅಂದರೆ ಕನ್ಯೆಯರಿಗೆ ಆಮೇಲೆ ವಿವಾಹಿತರಿಗೆ ಪ್ರತಿ ಸಹಿತ ಇರತಕ್ಕಂಥವ್ರಿಗೆ ಅಂದರೆ ಅವರಿಗೆ ಸುಮಂಗಲೆಯರು ಅಂತ ಹೇಳ್ತಾರೆ ಅವರಿಗೆ ವಿಧವಾನಾಂ ತ ಹಾಗೆ ವಿಧವೆಯರಿಗೆ ಕೂಡ ಧನ ದಾನವನ್ನು ಮಾಡಬೇಕು ಹಣವನ್ನು ದ ಸಂಪತ್ತನ್ನು ತ ಪರಂ ಅನಂತರ ತಂತ್ರೋಪಕರಣ ಆ ಕರ್ಮಕ್ಕಾಗಿ ಸಂಗ್ರಸಿ ಎಲ್ಲ ಸಾಮಗ್ರಿಗಳನ್ನು ಉಪಕರಣಗಳನ್ನು ಆಚಾರ್ಯರಿಗೆ ಸಮರ್ಪಣೆ ಮಾಡಬೇಕು ಸಲ್ಲಿಸ ದಾನ ಮಾಡಬೇಕು ನಿವೇದಿಸಬೇಕು ಉತ್ಪಾತಾಂಚಾರೀಣಾಂ ದುಃಖಸ್ವಾಮಿ ಯಮಸ್ಮೃತ ಉತ್ಪಾತಗಳಿಗೂ ಮಾರಿಗಳಿಗೂ ದುಃಖಕ್ಕೂ ಎಲ್ಲದಕ್ಕೂ ಒಡೆಯ ಯಮ ಅಂತೇಳಿ ಹೇಳ್ತಾರೆ ಉತ್ಪಾತನಾಂಚ ಮಾರೀಣಾಂ ದುಃಖ ಸ್ವಾಮಿ ಯಮ ಸ್ಮೃತ ತಸ್ಮ್ದ ಯಮಸ್ಯ ಯಮಸ್ರೀತ್ಯರ್ಥ ಹೀಗಾಗಿ ಆ ಯಮನ ಪ್ರೀತ್ಯರ್ಥವಾಗಿ ತಸ್ಮ್ ಯಮಸ ಪ್ರೀತ್ಯರ್ಥಂ ಕಾಲದಾನಂ ಪ್ರಪೇತ್ ಕಾಲ ದಾನವನ್ನು ಮಾಡಬೇಕಂದ್ರೇನು ಕಾಲಪ್ರತಿಮೆ ಯಮನ ಪ್ರತಿಮೆಯನ್ನು ದಾನ ಮಾಡಬೇಕು ಶತನಿಷ್ಕೇಣ ವರ್ಯಾತ್ ದಶನಿಷ್ಕೇಣ ವಾ ಪುನಃ ಪಾಶಾಂಕುಶಧರಂ ಕಾಲಂ ಕುರ್ಯಾ ಪುರುಷರೂಪಿಣಂ ನೂರು ಚಿನ್ನದ ನಾಣ್ಯಗಳಿಂದಾಗಲಿ ಅಥವಾ ಹತ್ತು ಚಿನ್ನದ ನಾಣ್ಯಗಳಿಂದಾಗಲಿ ಪುರುಷಾಕೃತಿಯಿಂದ ಪಾಶ ಮತ್ತು ಅಂಕುಶಗಳನ್ನು ಸೇರಿರತಕ್ಕಂಥ ಕಾಲಪ್ರತಿಮೆಯನ್ನು ಮಾಡಿಸಿ ತತ್ ಸ್ವರ್ಣ ಪ್ರತಿಮಾ ದಾನಂ ಕುರ್ಯಾದ ದಕ್ಷಿಣೆಯ ಸಹ ತಿಲದಾನಂದ ಕುರ್ಯಾದು ಪೂರ್ಣ ಆಯುಷ್ಯ ಪ್ರಸಿದ್ಧಯೇ ಆ ಚಿನ್ನದ ಕಾಲ ಪ್ರತಿಮೆಯನ್ನು ದಕ್ಷಿಣೆಯೊಡನೆ ದಾನ ಮಾಡಬೇಕು ಬಳಿಕ ಪೂರ್ಣವಾದ ಆಯುಷು ಲಭಿಸ್ ಲಭಿಸ್ಲಿಕ್ಕಾಗಿ ಎಳ್ಳನ್ನು ದಾನ ಮಾಡಬೇಕು ಚಿನ್ನದ ಪ್ರತಿಮೆಯನ್ನು ಮಾಡಿ ಅದರೊಟ್ಟಿಗೆ ಅದರ ದಾನದೊಟ್ಟಿಗೆ ಎಳ್ಳು ದಾನ ತಿಲ ಮಾಡಬೇಕು ಆಯುಷ್ಯ ಪೂರ್ಣ ಸಿದ್ಧಿಗಾಗಿ ಅಂತ ಹೇಳ್ತಾರೆ ಇನ್ನು ಮುಂದಿನದನ್ನು ಮುಂದೆ ನೋಡೋಣ ಹರೇರಾಮ ಓಂ ತತ್ಸಿವಿವಾರ್ಪಣ ಮಸ್ತು